ನಾಲ್ಕನೇ ತರಂಗ ಆಶ್ರಮದಲ್ಲಿ ಎಲ್ಲೆಲ್ಲೂ ಕೋಲಾಹಲ ಅದುವರೆಗೆ ಅತಿಥಿ ಪೂಜೆಯ ಸಂಭ್ರಮದ ಕೋಲಾಹಲವಾಯಿತು ಈಗ ಅತಿಥಿಗಳ ಸಂಭ್ರಮದ ಕೋಲಾಹಲ ರಾಜನ ಕಡೆಯವರಲ್ಲ ಕಡೆಯವರೆಲ್ಲಾ ನಂದಿನಿಯನ್ನು ರಾಜಧಾನಿಗೆ ಕರೆದು ಕರೆದೊಯ್ಯುವೆಂದು ಸಂಭ್ರಮ ಪಡುತ್ತಿದ್ದಾರೆ ಭಯದಿಂದಾಗಲಿ ಅಂತೂ ನಂದಿನಿಯನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಬೇಕು ಎಂದು ರಾಜಪರಿವಾರವು ಸಕಲ ಸನ್ನಾಹಗಳನ್ನು ಮಾಡುತ್ತಿವೆ ಈ ಸುದ್ದಿ ಆಶ್ರಮವಾಸಿಗಳಿಗೂ ತಿಳಿದಿದೆ ಎಲ್ಲರೂ ಕಳವಳಪಡುತ್ತಿದ್ದಾರೆ ಆಶ್ರಮ ಎಂದಿನಂತೆ ಸಂಧ್ಯಾ ಕಾರ್ಯವನ್ನೆಲ್ಲ ಮುಗಿಸಿದ್ದಾರೆ ಯಾರಿಗೂ ರಾತ್ರಿಯ ಭೋಜನದ ಯೋಚನೆ ಇಲ್ಲ ಎಲ್ಲರಿಗೂ ಒಂದೇ ಯೋಚನೆ ರಾಜನಿಗೆ ಇಂತಹ ದುರ್ಬುದ್ದಿ ಎಂದು ಕೆಲವರು ಇದು ಸಾಧ್ಯವೇ ಎಂದು ಕೆಲವರು ಶತ್ರುಬ್ರಹ್ಮೋಗದ ಕಾಲ ಕಳೆದು ಕ್ಷಾತ್ರವು ಬ್ರಹ್ಮನನ್ನು ನಿರಾಕರಿಸುವ ಕಾಲ ಬಂದಿದೆಯೇನೋ ಎಂದು ಕೆಲವರು ಅಂತೂ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳುತ್ತಿದ್ದರು ಅರುಂಧತಿ ದೇವಿಯು ಸಂಧ್ಯಾ ಹೋಮವನ್ನು ಮುಗಿಸಿಕೊಂಡು ಈಚೆ ಬಂದರು ಆಶ್ರಮದ ಕಳವಳವು ಅವರನ್ನೂ ಹಿಡಿಯಿತು ಅವರಿಗೆ ನಮ್ಮ ಸತ್ಕಾರದಿಂದ ತೃಪ್ತನಾಗಿರುವ ಅತಿಥಿಯು ನಮ್ಮ ಆಶ್ರಮದಲ್ಲಿ ಇಂತಹ ಅತ್ಯಾಚಾರವನ್ನು ನಡೆಸುವನೇ ಆಶ್ರಮದ ಧ್ಯೇನುವನ್ನು ಆಶ್ರಿಸಿದನೇ ಆಶ್ರಮದ ಭೂಮಿಯಲ್ಲಿ ರಾಜನಿಗೆ ಅಧಿಕಾರ ಉಂಟೆ ಎಂದು ನಾನಾ ಪ್ರಶ್ನೆಗಳು ಸಂದೇಹಗಳು ಶಂಕೆಗಳು ಪರಂಪರೆಯಾಗಿ ಮನಸ್ಸಿಗೆ ಬಂದವು ಅಂದು ಪತಿದೇವರು ಹೇಳಿದ ಮಾತು ನೆನಪಾಯಿತು ಆಶ್ರಮದಲ್ಲಿ ರಕ್ತಪಾತವಾಗಬೇಕಾಗಿದೆ ಆಗುತ್ತದೆ ಎಂದ ಮಾತು ಕಿವಿಯಲ್ಲಿ ಮತ್ತೊಮ್ಮೆ ಮುಳುಗಿತು ಹಾಗಿದ್ದರೆ ನಡೆಯಬೇಕಾದದ್ದು ನಡೆಯಲೇಬೇಕು ಆದರೂ ತಡೆಗಟ್ಟಬಾರದೇಕೆ ನಾನು ಪ್ರಯತ್ನ ಪಟ್ಟರೆ ಎನ್ನಿಸಿತು ಮನಸ್ಸು ಸಣ್ಣ ಗಂಟೆಗಳ ಧನಿಯು ಎತ್ತಲೋ ಲೋಚನೆಯಲ್ಲಿ ಮುಳುಗಿದ ಮನಸ್ಸನ್ನು ಹೊರಕೆ ಇಳಿಯಿತು ಅರುಂಧತಿದೇವಿಯು ತಿೋಡಿದಳು ನಂದಿನಿಯು ಬರುತ್ತಿದ್ದಾಳೆ ಸಮೃದ್ಧಿಯು ಶಾಂತಿಯು ಮೂರ್ತಿಗೊಂಡಂತೆ ಸೌಭಾಗ್ಯ ಲಕ್ಷ್ಮಿಯ ಪ್ರತಿಬಿಂಬವಂತೆ ಬರುತ್ತಿದ್ದಾಳೆ ಕರೆದಿದ್ದರೂ ಪೂರ್ಣವಾಗಿರುವ ಕೆಚ್ಚಲು ಹಾಗೆ ಹೀಗೆ ಹೊಯ್ದಾಡುತ್ತಾ ಯಾರಿಗೆ ಏನು ಬೇಕು ಯಾರಿಗೆ ಯಾವ ಬರಬೇಕು ಎಂದು ಹುಡುಕುತ್ತಿರುವಂತಿದೆ ಕೇಸಿರಿಯ ಬಣ್ಣದ ಕೆಂಪು ಹಸು ಈ ಜಗತ್ತಿನ ಸೌಭಾಗ್ಯವನ್ನೆಲ್ಲ ರಾಜಿಗೂಡಿಸಿ ಅದರ ಮೇಲೆ ಒಂದು ತಿಲಕವನ್ನಿಟ್ಟ ಅನ್ನು ಇಟ್ಟಂತೆ ಆಕೆಯ ಮುಖದಲ್ಲಿ ಒಂದು ಬೆಳ್ಳನೆಯ ತಿಲಕ ಸೌಭಾಗ್ಯ ದೇವಿಯ ಮಂದಿರದ ಗೋಪುರದ ಮುಂದೆ ಇಟ್ಟಿರುವ ಶಿಖರಗಳಂತಿರುವ ಆ ಕೊಂಬುಗಳು ಅರುಂಧತಿ ದೇವಿಗೆ ಆಕೆಯನ್ನು ನೋಡಿ ಅಪಾರವಾದ ಆನಂದವಾಯಿತು ಚಿತ್ತದಲ್ಲಿದ್ದ ಯೋಚನೆ ಎಲ್ಲ ಒಂದು ಬೆಳಗ್ಗೆ ಎಲ್ಲೋ ಮತ್ತೆ ಆಕೆಯು ಆಶ್ರಮದಲ್ಲಿಯೇ ಇದ್ದು ಈ ಮಂಡಲವನ್ನೆಲ್ಲ ಪಾವನಗೊಳಿಸುವಳೋ ಇಲ್ಲವೋ ಎಂದು ಶಂಕೆಯೂ ಮೂಡಿತು ಆ ಶಂಕೆಯಿಂದ ಉಂಟಾದ ವಿಷಾದವನ್ನು ಸಹಿಸಲಾರದೆ ಅದನ್ನು ದೂಡುವುದಕ್ಕೋ ಎಂಬಂತೆ ಆಕೆಯು ಓಡಿ ಹೋಗಿ ನಂದಿನಿಯನ್ನು ತಬ್ಬಿಕೊಂಡಳು ಆ ಧೇನುವು ಆ ಉಪಚಾರವನ್ನು ಬಹುಸಂತೋಷವಾಗಿ ಸ್ವೀಕರಿಸಿ ತಾನೂ ಅಷ್ಟೇ ಪ್ರೀತಿಯಿಂದ ಅರುಂಧತಿಯನ್ನು ಉಪಚರಿಸಿತು ಅಮ್ಮ ನೀನು ಹೊಟ್ಟು ನಮ್ಮಲ್ಲಿ ಇರುವುದಿಲ್ಲವೇ ಎಂದು ಕೇಳಿದಳು ನಂದಿನಿಯು ತಲೆ ಅಲ್ಲಾಡಿಸಿ ಗಂಟೆ ಎಸದು ಸುಖವಾಗಿ ನುಡಿಯುತ್ತಿರಲು ಅಷ್ಟೇ ಮನೋಹರವಾದ ಮನುಷ್ಯ ವಾಕ್ಯನಿಂದ ನುಡಿದಳು ದೇವಿ ಗುರಿಗಳಿಗೂ ಅರಸನಿಗೂ ನಡೆದ ಸಂಭಾಷಣೆಯನ್ನೆಲ್ಲ ಸಲ್ಲೆ ಕೌಶಿಕನು ರಾಜನೇ ಹೋದು ಆತನಲ್ಲಿ ದಿವ್ಯಾಂಶ ಸಂಪನ್ನತೆಯೂ ಆದರೆ ಕಾಮಧೇನುವಿನ ಮಗಳನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಬೇಕಾದರೆ ಎಷ್ಟು ಯೋಗ್ಯತೆ ಇರಬೇಕು ಅಷ್ಟು ಯೋಗ್ಯತೆ ಮಾತ್ರ ಇನ್ನೂ ಬಂದಿಲ್ಲ ಇದನ್ನು ಅವನು ಇಂದು ಮನಗಾಣುವನು ತಾಯೇ ಇಂದು ಈ ಪುಣ್ಯಾಶ್ರಮ ಭೂಮಿಯನ್ನು ರಕ್ತಪಾನವನ್ನು ಬಯಸಿದೆ ನಂದಿನಿ ನನಗೆ ರಕ್ತಪಾನವೂ ಬೇಕು ಮಾಡಿಸು ಎನ್ನು ತಿರುವಳು ಆಗಬೇಕಾಗಿದೆ ಆಗುವುದು ಆದರೆ ತಾಯಿ ನನ್ನ ಮೇಲೆ ಬಲಪ್ರಯೋಗವಾಗುವವರೆಗೂ ನಾನು ಏನೂ ಮಾಡುವಂತಿಲ್ಲ ಈ ಆಶ್ರಮದ ಪುಣ್ಯಭೂಮಿಯಲ್ಲಿ ನನ್ನ ಮೇಲೆ ಬಲಪ್ರಯೋಗ ಮಾಡುವುದು ಕೌಶಿಕನಿಗೆ ಸರ್ವಥ ತಕ್ಕುದಲ್ಲ ಆದರೂ ಆಗಲೇಬೇಕು ಅದು ಅನಿವಾರ್ಯ ತಾಯಿ ಅಂತಹ ದುಷ್ಕಾಲದಲ್ಲಿ ನಾನು ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅಲ್ಲವೇ ಎಂದಳು ಅರುಂಧತಿ ದೇವಿಗೆ ಎಲ್ಲವೂ ಅರ್ಥವಾಯಿತು ಆಶ್ರಮದ ಪುಣ್ಯಭೂಮಿಯ ಜ್ಞಾನಾರ್ಜನೆಗೆ ಸಾಧಕಳಾಗಿ ಕಾಪಾಡುತ್ತಿದ್ದ ಪ್ರಶಾಂತ್ ಸರಸ್ವತಿಯಾಗಿದ್ದ ಭೂದೇವಿಯಿಂದ ದುರ್ಗಿಯಾಗಿ ಚಂಡಿಯಾಗಿ ಕಾಳಿಯಾಗಿ ರಕ್ತಪಾನವನ್ನು ಬಯಸಿರುವಳಲ್ಲ ಎಂದು ಒಂದುಗಳಿಗೆ ಮನಸ್ಸಿನಲ್ಲಿ ಕೊಂಚ ವಿಷಾದವಾದರು ಮರುಗಳಿಗೆಯೊಳಗೆ ಆಗಿ ರೆಪ್ಪೆ ಹೊಡೆದುವುದರೊಳಗಾಗಿ ಆಗಬೇಕಾದು ಆಗಲೇಬೇಕು ಎಂದು ನಿಶ್ಚಯದಿಂದ ಹೇಳಿದಳು ಅಮ್ಮ ನೀನು ಜನಿಸಿರುವುದೇ ಅನುಗ್ರಹಕ್ಕೆ ನೀನು ಹಾಗೆಯೇ ಅನುಗ್ರಾಹಿಣಿಯಾಗಿಯೇ ಬಾಳಿದರೆ ಬಹಳ ಸಂತೋಷ ನಿನಗೆ ಆಗ್ರಹ ಬರುವಂತಹ ಸನ್ನಿವೇಶಕ್ಕೆ ವೇಷವೇ ಬರೆದಿದ್ದರೆ ಬಹಳ ಸಂತೋಷ ಅಲ್ಲದೆ ನೀವು ದೇವತೆಗಳು ಲೋಕದ ಶಿಕ್ಷ ರಕ್ಷೆಗಳು ನಿಮ್ಮ ಕೈಯಲ್ಲಿವೆ ನೀವು ಏನು ಮಾಡಿದರೂ ಸರಿ ಎಂದಳು ನಂದಿನಿಯು ನೊಂದು ನೋಡಿದಳು ತಾಯಿ ನೀನು ಮಾತು ನಿಜ ಅನುಗ್ರಹಕ್ಕಾಗಿ ಹುಟ್ಟು ಹುಟ್ಟಿದವರು ಆಗ್ರಹ ಮಾಡುವುದು ಕಷ್ಟ ಅಲ್ಲದೆ ನಾವು ಆದಷ್ಟು ಅನುಗ್ರಹ ಮಾಡಬೇಕೆಂದು ಬೇಕೆಂದೇ ಬಯಸುವ ಪ್ರಯತ್ನಿಸುವವೆಂದು ನೀರನ್ನು ತಡೆದು ನಿಲ್ಲಿಸ ನಿಲ್ಲಿಸುವುದಕ್ಕಾಗಿ ಹುಟ್ಟಿದ ಕಟ್ಟೆಯು ಯತ್ನವಿಲ್ಲದೆ ಒಡೆಯುವ ಹಾಗೆ ನಾವು ಆಗ್ರಹ ಮಾಡಬೇಕಾಗಬಹುದು ತಾಯಿ ನೀನು ಶೋಕಿಸದಿವು ಅಂತಹ ದುಷ್ಕಾಲ ಬಂದರೆ ಆಗ ನನ್ನನ್ನು ನಾನು ರಕ್ಷಿಸಿಕೊಳ್ಳುವೆನು ಏನಾದರೂ ನೀವು ಮಾತ್ರ ನನ್ನನ್ನು ಬಿಡಬೇಡಿ ನೀವೊಂದು ತಾಯಿ ತಂದೆಗಳು ನಾನು ಮಗಳು ಎಂದಳು ಅರುಂಧತಿ ದೇವಿಗೆ ಕಣ್ಣೀರು ನಿನ್ನಿಂದ ನಮ್ಮ ಆಶ್ರಮ ಎಂದಳು ಗಂಟೊಳು ಕಟ್ಟಿ ಮುಂದಿನ ಮಾತು ಹೊರಡಲಿಲ್ಲ ನಂದಿನಿಯು ತಾಯಿಯನ್ನು ನೆಕ್ಕುವ ಕರವಿನಂತೆ ಆಕೆಯನ್ನು ನೆಕ್ಕಿದಳು ಅರುಂಧತಿಯು ನಮಸ್ಕಾರವನ್ನು ಗ್ರಹಿಸಿ ಮುಂದೆ ಹೋದಳು ಆಕೆಯ ಹೊರಟು ಹೋದ ಕೊಂಚೆ ಹೊತ್ತು ಈಕೆಯು ಮಂಕಾಗಿ ಕುಳಿತಿದ್ದು ವೃದ್ಧ ಶಿಷ್ಯನನ್ನು ಕರೆದು ಅಯ್ಯ ಆಶ್ರಮವಾಸಿಗಳೆಲ್ಲರಿಗೂ ಹೇಳು ಹೊರಗಿನಿಂದ ಬಂದವರು ಏನಾದರೂ ದುಷ್ಟರ್ಭವನ್ನೂ ಆಚರಿಸಿದರೂ ನಿಮ್ಮಲ್ಲಿ ಯಾರೋ ವಿಹ್ವಲರಾಗಬಾರದು ಅತಿಥಿ ದೇವೋ ಎಂಬುದನ್ನು ಮರೆಯಬಾರದು ಅತಿಥಿಯಾಗಿ ದೇವರಂತೆ ಪೂಜೆಯನ್ನು ಗ್ರಹಿಸಿದವನೇ ದೌಷ್ಟ್ಯವನ್ನು ಎಣಿಸಬಾರದು ಅದು ಸಾಧ್ಯವಿಲ್ಲವಾದರೆ ಈಗಲೇ ದೂರದಲ್ಲಿರಲಿ ಎಷ್ಟು ದೂರ ಹೋದರೆ ಸಾಧುಭಾವವನ್ನು ಕಾಪಾಡಿಕೊಳ್ಳಬಹುದೋ ಅಷ್ಟು ದೂರ ಹೋಗದೆ ಇದು ಎಲ್ಲರಿಗೂ ತಿಳಿದಿರಲಿ ಎಂದಳು ಶಿಷ್ಯನು ಕಣ್ಣಿನಲ್ಲಿ ನೀರಿಡುತ್ತಾ ತಾಯೇ ಅತಿಥಿಯು ದುಷ್ಟನಾಗಿದ್ದಾನೆ ತಪಸ್ವಿಗಳೆಲ್ಲರೂ ಕ್ಷುದ್ಧರಾಗಿದ್ದಾರೆ ಎಂದನು ಅರುಂಧತಿ ಎಲ್ಲರೂ ಅರುಂಧತಿ ದೇವಿಯು ಆದು ಓದುವುದಕ್ಕೆಲ್ಲ ಕ್ಷುದ್ಧರಾಗೋ ಹಾಗಿದ್ದರೆ ಆಶ್ರಮಕ್ಕೆ ಬರಬೇಕು ಆಶ್ರಮದಲ್ಲಿ ಇರುವವರೆಗಾದರೂ ಆಶ್ರಮದ ಧರ್ಮವನ್ನು ಪಾಲಿಸಬೇಕು ಅಲ್ಲವೇ ಎಂದಳು ನಕ್ಕಳು ವೃದ್ಧ ಶಿಷ್ಯನು ಗುರುಮಾತನಾಡಲಿಲ್ಲ ನಮಸ್ಕಾರ ಮಾಡಿ ಅಪ್ಪನೆಯನ್ನು ನೆರವೇರಿಸಲು ಹೊರಟು ಹೋದನು